ಎಂಜಿ ಜಿ ವರದಾಚಾರ್ಯರು ಬೆಂಗಳೂರಿನಲ್ಲಿ ಇಂಗ್ಲಿಷ್ ಕವಿತ್ವದ ಯೋಗ್ಯತೆಯನ್ನು ಗೊತ್ತಾಗಿ ಹೇಳಬಲ್ಲವರೆಂದು ನನ್ನ ಸ್ನೇಹಿತರು ಶಿಫಾರಸು ಮಾಡಿದ್ದ ಮೂವರಲ್ಲಿ ಮೂರನೆಯವರು ಶ್ರೀ ಎಂ ಜಿ ವರದಾ ಮೊದಲೇ ಹೇಳಿದ್ದೇನೆ ಶ್ರೀಮಾನ್ ವರದಾಚಾರ್ಯರು ನಮ್ಮನ್ನು ಬಿಟ್ಟು ಹೋಗಿ ಸಾವಿರದ ಒಂಬೈನೂರ ಇಂದಿಗೆ ಸುಮಾರು ಮೂವತ್ನಾಲ್ಕು ವರ್ಷಗಳಾಗಿವೆ ಆದರೂ ಅವರ ಹೆಸರು ಜ್ಞಾಪಕಕ್ಕೆ ಬಂದೊಡನೆ ಗಂಟಲು ಕಟ್ಟುತ್ತದೆ ಉಸಿರು ಭಾರವಾಗುತ್ತದೆ ಕಣ್ಣಿನಲ್ಲಿ ಹನಿಗೂಡುತ್ತದೆ ಅಂಥ ರಸಪೂರ್ಣ ವ್ಯಕ್ತಿ ಆತ ನಾನು ಮೊದಲು ಆತನ ಮನೆಗೆ ಹೋದಾಗ ಆತ ಒಂದು ಸಲ ಬಿ ಎಲ್ ಪರೀಕ್ಷೆಯಲ್ಲಿ ಜಯ ಪುನಃ ಆ ಪರೀಕ್ಷೆಗೆ ಓದುತ್ತಿದ್ದರು ಅವರು ವಾಸವಾಗಿದ್ದುದು ಚಾಮರಾಜಪೇಟೆಯ ಅಪ್ಪಾಜಪ್ಪನವರ ಅಗ್ರಹಾರದ ಪೂರ್ವ ಶ್ರೇಣಿಯ ದಕ್ಷಿಣದ ಕಡೆಯ ಕೊನೆಯ ಮನೆ ಅದು ಆಗ ಪೂರ್ತಿ ರೂಪ ಈಗ ಅದು ಪೂರ್ತಿ ರೂಪ ಬದಲಾಯಿಸಿದೆ ನಾನು ಅಲ್ಲಿಗೆ ಹೋದಾಗ ಅವರು ಕೆಂಪು ರೇಷ್ಮೆಯ ಮುಗುಟ ಹುಟ್ಟುಕೊಂಡಿದ್ದರು ಅದೇ ವಸ್ತ್ರದ ಅರ್ಧವನ್ನು ಮುಂಡು ಸುತ್ತಿ ಇನ್ನೊಂದರ್ಧವನ್ನು ಮೇಲೆ ಹೊದ್ದಿದ್ದರು ಅಪರಾಹ್ನ ಮೂರು ಇನ್ನು ಅಂತ ಅಂಥ ಉಡುಪಿನಲ್ಲಿದ್ದದ್ದು ನೋಡಿ ನನಗೆ ಕೊಂಚ ಆಶ್ಚರ್ಯವಾಯಿತು ಬಹುಶಃ ಅಂದು ಊಟಕ್ಕೆ ಯಾವುದೋ ಕಾರಣದಿಂದ ಹೊತ್ತಾಗಿರಬಹುದೆಂದು ಊಹಿಸಿಕೊಂಡೆ ಅದು ನಿರಾಧಾರವಾದ ಊಹೆ ಎಂದು ಕೆಲವು ದಿನಗಳಾದ ಮೇಲೆ ಗೊತ್ತಾಯಿತು ಆ ದಿನ ಅವರು ಮಾಮೂಲು ಊಟ ಮಾಡಿದರು ಆದರೆ ಮನಸ್ಸು ಯಾವುದೋ ಹವ್ಯಾಸದಲ್ಲಿ ಮಗ್ನವಾಗಿದ್ದದರಿಂದ ಮಡಿಯಿಂದ ಬೇರೆ ಬಟ್ಟೆಗೆ ಬದಲಾಯಿಸುವ ಅವಸರ ತೋರಲಿಲ್ಲ ಇದ್ದಂತೆಯೇ ಇದ್ದು ಬಿಟ್ಟರು ವರದಾಚಾರ್ಯರು ನಾನು ಬಂದದ್ದನ್ನು ಒಳಗಿನಿಂದಲೇ ಕಂಡು ಪ್ರಫುಲ್ಲ ಮುಖದಿಂದ ಹೊರಬಾಗಿಲವರೆಗೆ ಬಂದು ಒಳಕ್ಕೆ ಕರೆದುಕೊಂಡು ಹೋಗಿ ನಡುಮನೆಯಲ್ಲಿ ಕುಳ್ಳಿಸಿಕೊಂಡರು ಅಲ್ಲಿ ನಾಲ್ಕು ಪಕ್ಕದ ಗೋಡೆಗಳ ಮೇಲೂ ಒಳ್ಳೊಳ್ಳೆಯ ಬಟೆಗಳ ಬಟಗಳು ಫೋಟೋಗ್ರಾಫ್ಗಳು ಇದ್ದವು ನಡುವೆ ಮೇಜಿನ ಮೇಲೆ ಎತ್ತರವಾದ ಪೀಠದಲ್ಲಿ ರೇಷ್ಮೀಯ ವಸ್ತ್ರದ ಮೇಲೆ ಶ್ರೀರಾಮಕೃಷ್ಣ ಪರಮಹಂಸರ ಮತ್ತು ಸ್ವಾಮಿ ವಿವೇಕಾನಂದರ ಚಿತ್ರಪಟಗಳು ಪುಷ್ಪಹಾರಗಳಿಂದ ಅಲಂಕೃತವಾಗಿ ಎದ್ದು ಕಾಣುತ್ತಿದ್ದವು ನನ್ನ ಕಣ್ಣನ್ನು ಮೊದಲು ಮತ್ತು ಪುನಃ ಪುನಃ ಆಕರ್ಷಿಸಿದ್ದು ಈ ದೃಶ್ಯ ನಾನು ಅವರು ಒಂದೇ ಗುಡಿಯಲ್ಲಿ ಪೂಜಿಸುತ್ತಿದ್ದವರೆಂದು ಕೂಡಲೇ ನನಗೆ ಭರವಸೆಯುಂಟಾಯಿತು ನನ್ನ ಪ್ರವರವನ್ನು ಪ್ರಸಕ್ತ ಕಾರ್ಯವನ್ನು ಹೇಳಿಕೊಂಡೆ ಅವರು ನಗುತ್ತ ನಾನು ಅಂತ ಅಪರಾಧ ಮಾಡುವವನೇ ಎಂದು ಹೇಳಿ ನನ್ನ ಕಡತವನ್ನು ನೋಡಬಯಸಿದರು ಆ ವೇಳೆಗೆ ಅದು ಕೃಷ್ಣಸ್ವಾಮಯರವರ ಕೈಯಿಂದ ಪರಿಷ್ಕೃತವಾಗಿತ್ತು ವರದಾಚಾರ್ಯರಿಗೆ ಅದರಲ್ಲಿ ಓದಿದ ಓದಿನ ದಾಟಿಗೆ ಅಡ್ಡಿ ತರಬಲ್ಲಂಥ ತಡಕು ಯಾವುದು ತೋರಿದಂತೆ ನನಗೆ ತೋರಲಿಲ್ಲ ಅವರು ನಗು ಮದಲಿನಿಂದ ಮೊದಲಿನಿಂದ ಕಡೆಯವರೆಗೂ ಅದನ್ನು ಓದಿ ಭೇಷ್ ನಾನು ಅಭೇದಾನಂದರನ್ನು ಸ್ವಾಗತಿಸಲು ನಾಲ್ಕು ಪಂಕ್ತಿ ಬರೆಯಬೇಕೆಂದಿದ್ದೆ ಅದಕ್ಕಾಗಿ ನಾನು ಇಟ್ಟುಕೊಂಡಿದ್ದ ಭಾವನೆಗಳನ್ನು ನೀವು ಇದರಲ್ಲಿ ತಂದೇ ಬಿಟ್ಟಿದ್ದೀರಿ ಎಂದು ಹೇಳಿದರು ಅದು ಅವರ ಔದಾರ್ಯದ ಗುರುತು ಅವರೇ ಬೆರೆಯಾಗಿ ನಾಲ್ಕು ಹಸನಾದ ಪದ್ಯಗಳನ್ನು ಬರೆದಿದ್ದರೆಂದು ಅವು ಅವರ ಸ್ವತಂತ್ರ ಮಾರ್ಗದಲ್ಲಿದ್ದುವೆಂದು ನನ್ನ ಈಗಿನ ಜ್ಞಾಪಕ ಆಗ ಶ್ರೀ ರಾಮಕೃಷ್ಣ ಮಠವು ಅಪ್ಪಾಜಪ್ಪನವರ ಅಗ್ರಹಾರದ ಪೂರ್ವಶ್ರೇಣಿಯ ಉತ್ತರದ ಕಡೆ ಚಾಮರಾಜಪೇಟೆಯ ಒಂದನೆಯ ರಸ್ತೆಗೆ ಬಾಗಿಲಿರುವ ಮೊದಲನೆಯ ಕಟ್ಟಡದಲ್ಲಿತ್ತು ಸ್ವಾಮಿ ಆತ್ಮಾನಂದರೆಂಬ ಸಾಧುಗಳು ವೃದ್ಧರು ಉಪಶಾಂತರು ಆದವರು ಮಠದ ಯಜಮಾನರಾಗಿದ್ದರು ಎಂ ಜಿ ಅಲ್ಲಿಗೆ ದಿನಕ್ಕೊಂದು ಸಾರಿ ತಪ್ಪದೆ ಬರುತ್ತಿದ್ದರು ನಾನು ಅವರು ಅಲ್ಲಿ ಎಷ್ಟೋ ಸಲ ಕಲಿತು ಮಾತುಕತೆಯಾಡಿದ್ದೇವೆ ಸ್ವಾಮಿಗಳಿಗೆ ವರದಾಚಾರ್ಯರ ಮೇಲೆ ತುಂಬ ಪ್ರೀತಿ ಆ ವೇಳೆಗೆ ಬಹುಜನರ ಅಭಿಮಾನಕ್ಕೆ ಪಾ ಪಾತ್ರರಾಗಿದ್ದರು ಅವರಿನ್ನು ವಿದ್ಯಾರ್ಥಿ ದಶೆಯಲ್ಲಿದ್ದರೂ ಹಿರಿಯರು ಅವರು ವಿಷಯದಲ್ಲಿ ಗೌರವ ತೋರುತ್ತಿದ್ದರು ವರದಾಚಾರ್ಯರು ಇಂಗ್ಲಿಷಿನಲ್ಲಿ ಸೊಗಸಾಗಿ ಪದ್ಯರಚನೆ ಮಾಡಬಲ್ಲವರೆಂದು ಆಗ ಬೆಂಗಳೂರಿನ ವಿದ್ವದ್ಗೋಷ್ಠಿಗಳಲ್ಲಿ ಪ್ರಸಿದ್ಧವಾಗಿತ್ತು ಸಾವಿರದ ಒಂಬತ್ತರ ಸುಮಾರಿನಲ್ಲಿ ಅವರು ಲಾಲ್ ಬಾಲ್ ಪಾಲ್ ಎಂಬ ಶೀರ್ಷಿಕೆಯಲ್ಲಿ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಈ ಮೂವರು ಭಾರತ ವೀರರಿಗೆ ಬ್ರಿಟಿಷ್ ಸರಕಾರ ವಿಧಿಸಿದ್ದ ದಂಡನೆಯನ್ನು ಕುರಿತು ಪ್ರತಿಭಟನಾ ಪದ್ಯಾವಳಿಯನ್ನು ಪ್ರಕಟಿಸಿದ್ದರು ಆ ಪದ್ಯಗಳನ್ನು ಬಹುಮಂದಿ ಕಂಠಪಾಠ ಮಾಡಿ ಹೇಳುತ್ತಿದ್ದರು ಅವರು ಇನ್ನೂ ಹಲವು ಇಂಗ್ಲಿಷ್ ಪದ್ಯಗಳನ್ನು ನಾನು ಓದಿದ್ದೇನೆ ಅವರು ಗೋಖಲೆಯವರ ಮೇಲೆ ರಚಿಸಿದ ನಾಪಕ ಪದ್ಯಗಳನ್ನು ನಾನು ಪ್ರ ಪ್ರಕಟ ಮಾಡಿದ್ದೇನೆ ಅವರು ಎಷ್ಟು ಇಂಗ್ಲಿಷ್ ಪದ್ಯಗಳು ಮುದ್ರಣಯೋಗಕ್ಕಾಗಿ ಕಾದುಕೊಂಡು ಅವರ ನೋಟ್ಬುಕ್ಕಿನಲ್ಲಿದ್ದದನ್ನು ನೋಡಿದ್ದೇನೆ ಅಚ್ಚಾಗಿದ್ದವುಗಳನ್ನು ಇನ್ನೂ ಹಸ್ತಲಿಪಿಯಲ್ಲಿಯೇ ಇದ್ದವುಗಳನ್ನು ಒಟ್ಟಿಗೆ ಸಂಗ್ರಹ ಮಾಡಿ ಒಂದು ಸಣ್ಣ ಪುಸ್ತಕವಾಗಿ ಪ್ರಕಟಿಸಬೇಕೆಂಬ ಆಲೋಚನೆ ವರದಾಚಾರ್ಯರ ಬಂಧು ಮಿತ್ರರಲ್ಲಿ ಕೆಲವು ಕಾಲ ಇತ್ತು ಅದು ರೂಪುಗೊಳ್ಳದೆ ಹೋದದ್ದಕ್ಕೆ ಕಾರಣಗಳನ್ನು ಹೇಳಬಹುದು ಅದರಿಂದ ಫಲವಿಲ್ಲ ಲೋಕ ಎಷ್ಟೆಷ್ಟೋ ಒಳ್ಳೆಯ ಪದಾರ್ಥಗಳನ್ನು ಕಳೆದುಕೊಂಡಿದೆ ಅವಗಳ ಪೈಕಿ ವರದಾಚಾರ್ಯರ ಇಂಗ್ಲಿಷ್ ಕವಿತಾ ಗ್ರಂಥವೂ ಒಂದು ಎಂ ವರದಾಚಾರ್ಯರು ಶ್ರೀರಂಗಪಟ್ಟಣ ಪಟ್ಟಣದವರು ಅವರ ಅಜ್ಜಂದಿರು ಕವಿ ವರದಾಚಾರ್ಯರು ಮೈಸೂರು ರಾಜಸ್ಥಾನದಲ್ಲಿ ಪ್ರಮುಖರಾಗಿದ್ದ ವಿದ್ವಾಂಸರು ವರದಾಚಾರ್ಯರ ಸೋದರ ಮಾವಂದಿರು ಬೆಂಗಳೂರಿನಲ್ಲಿ ನೇತ್ರ ವೈದ್ಯ ಪ್ರಾರಂಭಿಸಿದ ಡಾಕ್ಟರ್ ಬಿ ರಾಮಸ್ವಾಮಿ ಅಯ್ಯಂಗಾರ್ಯರು ವರದಾಚಾರ್ಯರ ಜ್ಯೇಷ್ಠ ಸಹೋದರಿ ಶ್ರೀಮತಿ ಶ್ರೀರಂಗಮ್ಮನವರು ಬಿ ಎ ಪಟ್ಟ ಮೈಸೂರು ಮಹಿಳಾ ಮಂಡಳಿಯಲ್ಲಿ ಮೊದಲನೇ ಯೊಬ್ಬರು ಅವರು ವಿದ್ಯಾ ಇಲಾಖೆಯಲ್ಲಿ ವಿಶೇಷ ಮನ್ನಣೆಗಳಿಸಿ ಭಗವದನುಗ್ರಹದಿಂದ ಈಗ ಮಲ್ಲೇಶ್ವರಂದಲ್ಲಿ ಕೀರ್ತಿವಂತರಾಗಿದ್ದಾರೆ ವರದಾಚಾರ್ಯರು ಸ್ನೇಹ ಗೋಷ್ಟಿ ಪ್ರಿಯರು ಸಾಮಾನ್ಯವಾಗಿ ಪ್ರತಿ ಸಂಜೆಯೂ ಡಾಕ್ಟರ್ ರಾಮಸ್ವಾಮಿ ಅಯ್ಯಂಗಾರವರ ಮನೆಯಲ್ಲಿ ಸೇರುತ್ತಿದ್ದ ಮಿತ್ರ ಸಂಭಾಷಣೆಯಲ್ಲಿ ವರದಾಚಾರ್ಯರು ಇರುತ್ತಿದ್ದರು ರಾಮಸ್ವಾಮಿ ಅಯ್ಯಂಗಾರವರ ಭಾರ್ಯೆಯು ಮತ್ತೊಬ್ಬ ಸ್ತ್ರೀ ಬಂಧುವು ಬಂಗಾಳ ದೇಶದವರು ಮತ್ತು ಬ್ರಹ್ಮ ಸಮಾಜದವರು ಆ ಗೋಷ್ಠಿಯಲ್ಲಿ ಮತತತ್ವಗಳು ಸಾಹಿತ್ಯ ವಿಚಾರಗಳು ಚಿತ್ರಕಲಾ ತತ್ವಗಳು ಸಾಮಾಜಿಕ ಪ್ರಶ್ನೆಗಳು ಎಲ್ಲ ಸಾರ್ವಜನಿಕ ವಿಚಾರಗಳು ಚರ್ಚೆಗೆ ಬರುತ್ತಿದ್ದವು ವರದಾಚಾರ್ಯರು ಆ ಚರ್ಚೆಗಳಲ್ಲಿ ಭಾಗವಹಿಸಿ ಒಳ್ಳೆಯ ಸುಭಾಷಿ ಎನಿಸಿಕೊಂಡಿದ್ದರು ವರದಾಚಾರ್ಯರು ಬಿಎಲ್ ಪಟ್ಟ ಪಡೆದು ಅಡ್ವೊಕೇಟ್ ಉದ್ಯೋಗವನ್ನು ಕೈಗೊಂಡ ಮೇಲೆ ಸೋದರ ಮಾವಂದಿರ ಮನೆಯ ಗೋಷ್ಟಿಗಳಲ್ಲಿ ಸೇರಲು ಹಿಂದಿನಂತೆ ಪುರಸತ್ತಾಗುತ್ತಿರಲಿಲ್ಲ ಕಸಬಿನ ಜವಾಬ್ದಾರಿ ಅವರಿಗೆ ಬಹುಬೇಗ ಬೆಳೆಯುತ್ತಾ ಬಂತು ವರದಾಚಾರ್ಯರು ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಪ್ರಸಿದ್ಧರಾಗಿದ್ದ ಶ್ರೀ ಎಲ್ ಶ್ರೀನಿವಾಸಂಗಾರ್ಯರ ಆಫೀಸಿನಲ್ಲಿ ಕೆಲವು ವರ್ಷ ಹಿಂದೆಯೇ ಶ್ರೀ ಸಿ ಎಸ್ ದೊರೆಸ್ವಾಮಿ ಅಯ್ಯರ್ರವರು ಆಫೀಸನ್ನು ಸೇರಿದ್ದರು ದೊರೆಸ್ವಾಮಿ ಅಯ್ಯರವರ ಕಡೆಗೆ ಮೈಸೂರು ಹೈಕೋರ್ಟಿನ ಮುಖ್ಯ ನ್ಯಾಯಾಧಿಕಾರಿಗಳಾಗಿದ್ದದ್ದು ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಜ್ಞಾಪಕವಿರಬಹುದು ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದರ ಸುಮಾರಿನಲ್ಲಿ ದೊರೆಸ್ವಾಮಿ ವರದಾಚಾರ್ಯರು ಸೇರಿ ಸ್ವತಂತ್ರವಾಗಿ ಬೇರೆ ಆಫೀಸನ್ನು ಹೂಡಿದರು ಅಂದಿನಿಂದ ಅವರಿಬ್ಬರ ಆದಾಯವು ಯಶಸ್ಸು ದಿನೇ ದಿನೇ ಬೆಳೆಯದು ಆಯಸು ಇದ್ದಿದ್ದರೆ ವರದಾಚಾರ್ಯರು ಹೈಕೋರ್ಟ್ ಪದವಿ ಹತ್ತಿರಬಹುದಾಗಿತ್ತೇನು ಊಹಿಸುವುದು ಹುಚ್ಚು ಊಹೆ ಎಂದು ಅವರನ್ನು ಬಲ್ಲವರು ಯಾರೂ ಹೇಳಲಾರರು ಅಥವಾ ಅವರು ಸಾರ್ವಜನಿಕ ಜೀವನದಲ್ಲಿ ಅಗ್ರಪಂಕ್ತಿಗೆ ಹತ್ತಿ ಪ್ರಜಾ ಲಭ್ಯವಾದ ಸ್ಥಾನಗಳಲ್ಲಿ ಅತ್ಯು ಪಡೆಯಬಹುದಾಗಿತ್ತೆಂದಾದರೂ ಹೇಳಬಹುದು ಸಾವಿರದ ಒಂಬೈನೂರ ಹದಿನೇಳು ಹದಿನೆಂಟರ ವೇಳೆಗೆ ಬೆಂಗಳೂರಿನಲ್ಲಿಯ ಪ್ರಮುಖ ಲಾಯರ್ ಆಫೀಸುಗಳು ತಿಂಗಳು ತಿಂಗಳು ಸಾವಿರಗಟ್ಟಲೆ ವರಮಾನವಿದ್ದವುಗಳು ನಾಲ್ಕೈದರಲ್ಲಿ ವರದಾಚಾರ್ಯರದ್ದು ಒಂದಾಗಿತ್ತು ಆದರೆ ವರದಾಚಾರ್ಯರ ಕಸಬುದಾರಿಯನ್ನು ಕುರಿತು ಮಾತು ಇಲ್ಲಿ ಪ್ರಾಸಂಗಿಕವಾಗಿ ಬಂದದ್ದು ನಾನು ಹೇಳಬೇಕಾದ ಮಾತು ಅವರ ವಕೀಲಿಯ ನಿಪುಣತೆಯನ್ನಾಗಲಿ ವರಮಾನವನ್ನಾಗಲಿ ಕುರ್ತಿದ್ದಲ್ಲ ನನಗೆ ಅವರನ್ನು ಪ್ರಿಯರನ್ನಾಗಿ ಮಾಡಿದ ಗುಣಗಳು ಅವರ ಸಾಹಿತ್ಯ ರಸಿಕತೆ ಮತ್ತು ಅವರ ಸಾಹಿತ್ಯ ರಸಿಕತೆ ಮತ್ತು ಅವರ ಸಾರ್ವಜನಿಕ ವಿಚಾರಶಕ್ತಿ ವರದಾಚಾರ್ಯರು ಪ್ರಭಾವಶಾಲಿಯಾದ ವಾಗ್ಮಿ ಅವರ ಆಕಾರವು ಮುಖಭಾವವು ವಿಶೇಷ ವ್ಯಕ್ತಿ ಪ್ರಭಾವವನ್ನು ಸೂಚಿಸಬಲ್ಲದ್ದು ಅವರ ಕಂಠ ಧ್ವನಿ ಗಂಭೀರವಾದದ್ದು ಯಾವಾಗಲೂ ತೊಟ್ಟಿಗಲ ಸುತ್ತಮುತ್ತ ಲಘು ಹಾಸ್ಯದ ಕಳೆ ಅಡ್ಡಾಡುತ್ತಿತ್ತು ಕಣ್ಣುಗಳು ತೇಜಸ್ವಿಯಾಗಿ ಮಾತಿನ ಸಂದರ್ಭದ ರಸಕ್ಕೆ ತಕ್ಕ ಹೊಳಪನ್ನು ಬಿರುತ್ತಿದ್ದವು ಮಾತಾದರೂ ಧಾರಾಕಾರವಾಗಿ ಬರುತ್ತಿತ್ತು ಬಾಯಿ ತುಂಬ ಹೊರಟು ಕಿವಿ ತುಂಬ ಕೇಳ ಬಂದು ಮನಸ್ಸು ತುಂಬ ಅರ್ಥ ಕೊಡುವ ಆರಿಸಿ ಜೋಡಿಸುವುದರಲ್ಲಿ ವರದಾಚಾರ್ಯರಿಗೆ ಚಮತ್ಕಾರ ನೈಜವಾಗಿ ಬಂದಿತ್ತು ಸಭಾ ವೇದಿಕೆಯಿಂದ ಗಂಭೀರ ವಿಷಯವನ್ನು ಕುರಿತು ಉಪನ್ಯಾಸ ಮಾಡುತ್ತಿದ್ದರು ಸರಿ ವಿನೋದ ಗೋಷ್ಟಿಯಲ್ಲಿ ನಾಲ್ವರು ಮಿತ್ರರೊಡನೆ ಆಪ್ತ ಸಂಭಾಷಣೆ ಮಾಡುತ್ತಿದ್ದರು ಸರಿ ಎಲ್ಲ ಕಡೆಯೂ ಒಂದೇ ರೀತಿಯ ವಾಕ್ಯ ಸೌಷ್ಟವ ಒಂದೇ ತರದ ಲಲಿತಹಾಸ್ಯ ಒಂದೇ ಬಗೆಯ ವಿಚಾರ ಗಾಂಭೀರ್ಯ ವಂದಾವರ್ತಿ ಪ್ರಕ್ ಕ್ಯಾತ ಮಹಾವಿಭ ವಿದ್ವಾಂಸರು ಲೇಖಕರು ವಾಗ್ಮಿಗಳು ಆದ ರಮೇಶ್ ಚಂದ್ರ ದತ್ತರವರು ಬೆಂಗಳೂರಿಗೆ ಬಂದಿದ್ದರು ಅವರ ಉಪನ್ಯಾಸವನ್ನು ಕೇಳಬೇಕೆಂದು ಬಹುಮಂದಿ ಕುತೂಹಲಪಟ್ಟು ಒಂದು ನಿಯೋಗವನ್ನು ಅವರಲ್ಲಿಗೆ ಕಳಿಸಿದ್ದರು ಅವರಿಗೆ ದತ್ತರವರು ತಮ್ಮ ಅನಾರೋಗ್ಯವನ್ನು ತಿಳಿಸಿ ಕ್ಷಮೆ ಬೀಳಿದರು ನಿಯೋಗದವರು ಅಲ್ಲಿಗೆ ಬಿಡದೆ ತಾವು ಬೇರೆ ಉಪನ್ಯಾಸಕರನ್ನು ಗೊತ್ತು ಮಾಡುವುದಾಗಿಯೂ ದತ್ತರು ಆಗ ಅಧ್ಯಕ್ಷರಾಗಬೇಕೆಂದು ಬೇಳಿದರು. ಅದಕ್ಕೆ ದತ್ತರು ಒಪ್ಪಿದರು ಅದರಂತೆ ಸಭೆ ಸೇರಿತು ಆ ದಿನ ಉಪನ್ಯಾಸ ಕೊಡಲಿದ್ದವರು ಒಬ್ಬ ಪ್ರಸಿದ್ಧರಾದ ಚರಿತ್ರೆಯ ವಿದ್ವಾಂಸರು ಅವರೇನೋ ತಮ್ಮ ಉಪನ್ಯಾಸ ವಿಷಯದಲ್ಲಿ ತುಂಬ ಪರಿಶ್ರಮ ಮಾಡಿ ಉತ್ಸಾಹದಿಂದ ತುಂಬಿದ್ದವರು ಆದರೆ ಆ ಅತ್ಯುತ್ಸಾಹದ ಫಲಿತಾಂಶ ಸಭೆಗೆ ಬೇಸರ ಅವರು ಕದಂಬರ ಪಲ್ಲವರ ಚೋಳರ ರಾಜರುಗಳ ಅವರ ತಿಥಿವಾರಗಳು ಅವರ ಹೆಂಡಿರುಗಳು ಅವರ ರಾಜಧಾನಿಗಳು ಇವುಗಳನ್ನು ಕುರಿತು ಶಾಸನಗಳ ತೇದಿಗಳು ಇತ್ಯಾದಿಗಳನ್ನು ಚರ್ಚಿಸುತ್ತಾ ಒಂದೂವರೆ ಗಂಟೆ ಕಳೆದರು ಅನಂತರ ದತ್ತರು ಎದ್ದು ನಿಮಿಷದೊಳಗಾಗಿ ಉಪನ್ಯಾಸಕರಿಗೆ ಉಪಚಾರ ಹೇಳಿ ಮುಗಿಸಿದರು ಸಭಿಕರಿಗೆ ತೃಪ್ತಿಯಾಗಲಿಲ್ಲ ಮಾರನೆಯ ದಿನ ದತ್ತರು ಮೈಸೂರಿಗೆ ಪ್ರಯಾಣ ಬಿಡಿಸಿದರು ನಾಲ್ಕೈದು ದಿನಗಳಾದ ಬಳಿಕ ಅವರು ಬೆಂಗಳೂರಿಗೆ ಹಿಂದಿರುಗಿದಾಗ ನಮ್ಮ ನಿಯೋಗದವರು ಪುನಃ ಅವರಲ್ಲಿಗೆ ಹೋಗಿ ಜನಕ್ಕೆ ಆಗಿದ್ದ ಆಶಾಭಂಗವನ್ನು ಅರಿಕೆ ಮಾಡಿ ಮತ್ತೊಮ್ಮೆ ದತ್ತರವರು ಸಭಾಧ್ಯಕ್ಷರಾಗಬೇಕೆಂದು ಈ ಸಾರಿ ಒಬ್ಬ ತರುಣ ವಕೀಲರು ಉಪನ್ಯಾಸ ಮಾಡತಕ್ಕವರೆಂದು ಅವರು ಅರ್ಧ ಗಂಟೆಯೊಳಗಾಗಿ ಮುಗಿಸುವರೆಂದು ಒಡಂಬಡಿಸುವ ಮಾತನಾಡಿದರು ದತ್ತರು ಒಪ್ಪಿದರು ಮಾರನೆಯ ದಿನ ಸಂಜೆ ಸಭೆ ಸೇರಿತು ಎಂಜಿ ವರದಾಚಾರ್ಯರು ಉಪನ್ಯಾಸಕರು ವಿಷಯ ನಮ್ಮ ಆರ್ಥಿಕ ಪ್ರಶ್ನೆ ಉಪನ್ಯಾಸಕ್ಕೆ ಹಿಡಿದ ಕಾಲ ಹದಿನೈದು ನಿಮಿಷಗಳೊಳಗಾಗಿ ಅದರ ಸಾರಾಂಶ ಹೀಗೆ ನಮ್ಮ ಅತಿಥಿಗಳಾದ ಶ್ರೀಮಾನ್ ದತ್ತರವರು ಅನಾರೋಗ್ಯದಿಂದ ಬೆಂಗಳೂರಿಗೆ ಬಂದರು ಆರೋಗ್ಯವನ್ನು ಕೊಡುವ ಶಕ್ತಿ ಬೆಂಗಳೂರಿನ ವಾಯುಗುಣದಲ್ಲಿರುತ್ತದೆಂಬುದು ಅವರಿಗೆ ತಿಳಿದಿರಬಹುದು ಆದರೆ ಬೆಂಗಳೂರಿನ ಜನರು ಜ್ಞಾನದ ಹಸಿವಿನಿಂದ ಸೊರಗಿದ್ದಾರೆ ಈ ಹಸಿವನ್ನು ಹೋಗಲಾಡಿಸುವ ಶಕ್ತಿ ದತ್ತರ ದತ್ತರವರಲ್ಲಿದೆ ಬೆಂಗಳೂರಿನಿಂದ ಆರೋಗ್ಯವನ್ನು ಪಡೆದು ಬೆಂಗಳೂರಿಗೆ ಜ್ಞಾನದಾನ ಮಾಡುವುದು ಒಂದು ಬಗೆಯ ವಿನಿಮಯ ವ್ಯಾಪಾರ ಅಲ್ಲವೇ ನಮಗೆ ಜ್ಞಾನ ಬೇಕಾಗಿರುವುದು ಮುಖ್ಯವಾಗಿ ದೇಶದ ಕೈಗಾರಿಕೆ ಕಾರ್ಖಾನೆ ವ್ಯಾಪಾರಗಳ ವಿಷಯದಲ್ಲಿ ಮತ್ತು ವಿದ್ಯಾವಂತ ಯುವಕರ ನಿರುದ್ಯೋಗದ ವಿಷಯದಲ್ಲಿ ಈ ವಿಷಯಗಳನ್ನು ಕುಳಿತು ದತ್ತರವರ ಪ್ರೌಢ ಪ್ರಬಂಧಗಳನ್ನು ಬರೆದಿದ್ದಾರೆ ಆದ್ದರಿಂದ ನಮ್ಮ ಜ್ಞಾನದಾಹವನ್ನು ತಿಳಿಸುವುದು ಇವರಿಗೆ ಸುಲಭ ಸಾಧ್ಯವಾಗಿದೆ ಇಷ್ಟನ್ನು ಹೇಳುವಷ್ಟರಲ್ಲಿ ವರದಾಚಾರ್ಯರು ಸಭೆಯನ್ನು ನಾಲ್ಕೈದು ಸಲ ನಗಿಸಿದ್ದರು ನಾಲ್ಕೈದು ಸಲ ಚಪ್ಪಾಳೆ ತಟ್ಟಿಸಿದ್ದರು ದತ್ತರ ಮುಖ ಅರಳಿ ಅಗಲವಾಗಿತ್ತು ಅಂತಹದ್ದು ಆಚಾರ್ಯರ ಮಾತಿನ ಪೌಂಚಾವಣೆ ಹತ್ತು ಹನ್ನೆರಡು ನಿಮಿಷದ ಒಳಗಾಗಿ ವರದಾಚಾರ್ಯರು ಭಾಷಣ ಮುಗಿಸಿ ತಮ್ಮ ಜಾಗಕ್ಕೆ ಬಂದು ಕುಳಿತುಬಿಟ್ಟರು ಆಮೇಲೆ ದತ್ತರು ವರದಾಚಾರ್ಯರನ್ನು ಮೆಚ್ಚಿಕೊಂಡ ರೀತಿಯೇ ಒಂದು ದೊಡ್ಡ ಸೊಗಸು ದತ್ತರು ಸುಮಾರು ಒಂದು ಗಂಟೆ ಕಾಲ ಮಾತನಾಡಿ ಸಭಿಕರನ್ನು ಆನಂದಪಡಿಸಿದರು ಸಭೆ ಮುಗಿಯುವಾಗ ಆ ಎರಡು ಉಪನ್ಯಾಸಗಳಲ್ಲಿ ಯಾವುದನ್ನು ಹೆಚ್ಚು ಕೊಂಡಾಡಬೇಕೆಂದು ತಮ್ಮ ತಮ್ಮಲ್ಲಿ ಚರ್ಚೆ ಮಾಡಿಕೊಳ್ಳುತ್ತಿದ್ದರು ವರದಾಚಾರ್ಯರ ಉಪನ್ಯಾಸವೆಂದರೆ ಜನ ತಂಡೋಪತಂಡವಾಗಿ ಸೇರುತ್ತಿದ್ದರು ಎಂಥ ನೀರಸ ಪ್ರಸಂಗದಲ್ಲಿಯೂ ಒಂದಿಷ್ಟು ಗಂಭೀರ ಹಾಸ್ಯವನ್ನು ತುಂಬುವ ಶಕ್ತಿ ವರದಾಚಾರ್ಯರ ವೈಶಿಷ್ಟ್ಯ ಯಾವ ವಿಷಯವನ್ನು ಹೇಳಿದರು ಅವರು ಸ್ವಾರಸ್ಯವಾಗಿ ಹೇಳಬೇಕು ಕತೆ ಹೇಳಿದರೆ ಚಿತ್ರಗಳು ಕಣ್ಣು ಮುಂದೆ ಇದ್ದು ನಡೆಯುತ್ತಿರಬೇಕು ಅವರ ಧ್ವನಿಯಲ್ಲಿಯೇ ಒಂದು ವಿಶೇಷವಾದ ಆಕರ್ಷಣೆ ಇತ್ತು ಆ ಕಾಲದಲ್ಲಿ ಸಾವಿರದ ರಿಂದ ಹದಿನಾರು ನಡೆಯುತ್ತಿದ್ದ ಕರ್ನಾಟಕವೆಂಬ ಇಂಗ್ಲಿಷ್ ಭಾಷೆಯ ವಾರಾರ್ಧ ಪತ್ರಿಕೆಗೆ ಆಗಾಗ ಲೇಖನಗಳನ್ನು ಬರೆಯುತ್ತಿದ್ದರು ಅದರಲ್ಲಿ ಅಂದಿನ ಎಷ್ಟೋ ಮಂದಿ ಪ್ರಮುಖ ವ್ಯಂಗ್ಯ ವಿಭಂಡನೆಗಳು ಬರುತ್ತಿದ್ದವು ಅದರಿಂದ ವಾಚಕರಲ್ಲಿ ಒಬ್ಬ ಒಬ್ಬರಿಬ್ಬರು ರೇಗುವಂತೆಯೂ ನೂರಾರು ಮಂದಿ ನಗುವಂತೆಯೂ ಆಗುತ್ತಿತ್ತು ಸರಕಾರದ ದೊಡ್ಡ ದೊಡ್ಡ ಅಧಿಕಾರಸ್ಥರಿಗೆ ಆ ಪತ್ರಿಕೆಯ ಮೇಲೆ ಒಂದು ಕಣ್ಣಿತ್ತು ಒಂದ ನೊಂದು ಮಧು ಪರ್ಕದ ಏರ್ಪಾಡಿದ್ದದ್ದನ್ನು ಕುರಿತು ಆ ಪತ್ರಿಕೆ ಆಗಾಗ ಟೀಕಿಸಿ ಹಾಸ್ಯ ಮಾಡುತ್ತಿತ್ತು ಮಧುಸೇವಕರಿಗೆ ಇದು ಕಂಟಕಪ್ರಾಯವಾಗಿದ್ದದ್ದು ಸ್ವಾಭಾವಿಕ ತಾನೇ ಆ ಕ್ಲಬ್ಬಿನಲ್ಲಿ ವರದಾಚಾರ್ಯರು ಸದಸ್ಯರಾಗಿದ್ದರು ಒಂದು ಸಾರಿ ಆ ಕ್ಲಬ್ಬಿನ ವಾರ್ಷಿಕೋತ್ಸವವು ವಿಜಯಪಡೆಯಿಂದ ಸಾಗಿತ್ತು ರಾತ್ರಿ ಅದರಲ್ಲಿ ಬಗೆ ತರಕಾರಿಗಳು ಭಕ್ಷ್ಯ ಭೋಜ್ಯಗಳು ರಂಗುರಂಗಿನ ಪಾನಕಗಳು ಇವೆಲ್ಲ ಬೇಕಾದವರಿಗೆ ಬೇಕಾದಂತೆ ಸಿದ್ಧವಾಗಿತ್ತು ಭೋಜನಾನಂತರ ಉಪನ್ಯಾಸಗಳಿಗೆ ಆರಂಭವಾಯಿತು ವರದಾಚಾರ್ಯರು ಮೇಲೆ ಹೇಳಿದ ಪತ್ರಿಕೆಯ ಸ್ನೇಹಿತರೆಂಬುದನ್ನು ಬಲ್ಲವರೊಬ್ಬರು ಆಗ ವರದಾಚಾರ್ಯರ ಹೆಸರನ್ನು ಕೂಗಿ ಕರ್ನಾಟಕಕ್ಕೆ ಜವಾಬು ಕೊಡಬೇಕೆಂದು ಸೂಚಿಸಿದರು ವರದಾಚಾರ್ಯರು ಸಂತೋಷದಿಂದ ಎದ್ದು ನಿಂತು ಇಂಗ್ಲಿಷ್ನಲ್ಲಿ ಮಾಡಿದ ಭಾಷಣ ಹೀಗೆ ಮೊದಲು ಕೆಲವು ಪೀಠಿಕ ವಚನಗಳನ್ನು ಹೇಳಿ ಬಳಿಕ ಆಸ್ ಫಾರ್ ದಿ ರೈಸಿಂಗ್ ಆಂಡ್ ಪೊಟೆಂಟ್ ಆರ್ಗನ್ ಆಫ್ ಇಂಥದೆಂದು ಪ್ರಸ್ತಾವಿಸಿ ಆ ಪತ್ರಿಕೆಯ ಮುಖ್ಯೋದ್ದೇಶವು ಈಗ ಇಲ್ಲಿ ಎಷ್ಟು ಚೆನ್ನಾಗಿ ನೆರವೇರಿದೆ ಎಂಬುದು ಎಲ್ಲರಿಗೂ ಪ್ರತ್ಯಕ್ಷವಾಗಿದೆ ಪೂರ್ವ ದೇಶ ಪಶ್ಚಿಮ ದೇಶಗಳ ಸಂಸ್ಕೃತಿಗಳನ್ನು ಸಮ್ಮೇಳನ ಮಾಡಿಸುವುದು ಅವಶ್ಯಕವೆಂದು ಆ ಪತ್ರಿಕೆ ಪದೇ ಪದೇ ಸಾರಿದೆ ಈಗ ಇಲ್ಲಿ ನೋಡಿ ನಮ್ಮ ಸದಸ್ಯರ ಅನೇಕರು ಆ ಉದ್ದೇಶವನ್ನು ಎಷ್ಟು ದೂರ ನೆರವೇರಿಸಿದ್ದಾರೆಂದರೆ ಅವರ ಸ್ಥಿತಿಯೇ ಅದಕ್ಕೆ ನಿದರ್ಶನವಾಗಿದೆ ಪೂರ್ವವಾವುದೋ ಪಶ್ಚಿಮವಾವುದೋ ಆ ಬೆದವೇ ಅವರು ಅಷ್ಟೇ ಅಲ್ಲ ಈ ಮೇಲ್ಮೇಲಿನ ಸಂಸ್ಕೃತಿ ಸಾಲದೆಂದು ಅನೇಕರು ಮೇಜು ಕುರ್ಚಿಗಳ ಕೆಳಗಡೆಯೂ ಹೋಗುತ್ತಿದ್ದಾರೆ ಇನ್ನು ಒಂದು ವಿಶೇಷ ಇಲ್ಲಿ ನಾವು ಅಳಸಿ ಹಾಕಿರುವುದು ದಿಗ್ಭೇದಗಳನ್ನು ಮಾತ್ರವೇ ಅಲ್ಲ ಸಜೀವಕ್ಕೂ ನಿರ್ಜೀವಕ್ಕೂ ಅಭೇದವನ್ನು ಕಲ್ಪಿಸಿದ್ದೇವೆ ಇಂತಹದ್ದನ್ನು ನೋಡಿದರೆ ಯಾವ ಸಂಸ್ಕೃತಿ ಪ್ರೇಮಿ ನಮ್ಮ ಸಂಸ್ಥೆಯ ಮಹಿಮೆಯನ್ನು ಮೆಚ್ಚಿಕೊಳ್ಳಲಾರ ಇದೇ ಶೈಲಿಯಲ್ಲಿ ಇನ್ನೈದು ನಿಮಿಷ ಮಾತನಾಡಿದರು ಆ ಸಭಿಕರಲ್ಲಿ ನಕ್ಕು ನಕ್ಕು ಹೊಟ್ಟೆ ಹಿಸುಕಿಕೊಳ್ಳದವರು ಒಬ್ಬರು ಇರಲಿಲ್ಲ ಆಮೇಲೆ ಒಂದು ತಿಂಗಳು ಆ ಗೋಷ್ಟಿಗಳಲ್ಲಿ ಎಲ್ಲಿ ಹೋದರೂ ಅದೇ ಮಾತಾಗಿತ್ತು ಒಂದು ಸಲ ಅವರ ಕಕ್ಷಿಗಾರರು ಶ್ರೀ ಹುಚ್ಚುವೀರೇಗೌಡರೆಂಬುವರು ಅವರಲ್ಲಿಗೆ ಬಂದಿದ್ದರು ಯಾವುದೋ ಮೊಕದ್ದಮೆಯಲ್ಲಿ ವಿರೋಧ ಪಕ್ಷದವರು ಏನೇನೋ ಕೃತ್ರಿಮ ನಡೆಸಿ ಕಾಲ ವಿಳಂಬ ಮಾಡುತ್ತಿದ್ದರೆಂದು ಗೌಡರಿಗೆ ತುಂಬ ಕೋಪ ಬಂದಿತ್ತು ವರದಾಚಾರ್ಯರು ಮಹಡಿಯಿಂದಿಳಿದು ಬಂದು ಗೌಡರನ್ನು ಕಂಡ ಕೂಡಲೇ ಗೌಡರು ನಮಸ್ಕಾರ ಮಾಡಿ ಸ್ವಾಮಿ ಅವನು ಬಳೆ ಕೆಟ್ಟವನು ದಿನ ತಳ್ಳತ್ತವೆ ಅವನಿಗೇನಾದರೂ ಮಾಡಬೇಕಲ್ಲ ತಮ್ಮ ಕೈಲಾಗದಿದ್ದರೆ ಹೇಳ್ರಿ ನಾನೇ ಮಾಡಿಬಿಡ್ತೀನಿ ತಕ್ಕದ್ದ ನಾನು ಬಲು ಕೆಟ್ಟವನು ಎಂದು ಗರ್ಜಿಸಿದರು ವರದಾಚಾರ್ಯರು ನಗು ನಗುತ್ತಾ ಗೌಡರೇ ಆ ಮಾತು ಹೇಳಬೇಕೆ ನೀವು ಮೊದಲೇ ಗೌಡರು ಅದರ ಮೇಲೆ ವೀರೇಗೌಡರು ಅದು ಸಾಲದು ಅಂತ ಹುಚ್ಚು ವೀರೇಗೌಡರು ನಿಮ್ಮ ಮಗದ ಮೇಲಿನ ಗಲ್ಲು ಮೀಸೆ ನೋಡಿದರೆ ಹೆಸರು ಕೂಡ ಕೇಳಬೇಕಾಗಿಲ್ಲ ಎಂದರು ಆಗ ಗೌಡರು ಹೋ ಎಂದು ನಕ್ಕದ್ದನ್ನು ಚಿತ್ರದಿಂದ ತೋರಿಸುವುದು ಸಾಧ್ಯ ಇರಬಹುದು ಮಾದಿಗೆ ಅದು ಸಾಧ್ಯವಾಗದು ವರದಾಚಾರ್ಯರ ಹಾಸ್ಯದಿಂದ ಒಪ್ಪಿಕೊಂಡವರು ಅವರ ಸ್ನೇಹಿತರಲ್ಲಿ ಒಬ್ಬರೂ ಇರಲಿಲ್ಲ ವರದಾಚಾರ್ಯರ ಹಾಸ್ಯದಿಂದ ತಪ್ಪಿಸಿಕೊಂಡವರು ಅವರ ಸ್ನೇಹಿತರಲ್ಲಿ ಒಬ್ಬರು ಇರಲಿಲ್ಲ ನಾವು ಈಗಲೂ ಆ ಲೀಲೆಯನ್ನು ಜ್ಞಾಪಕಕ್ಕೆ ತಂದುಕೊಡುತ್ತೇವೆ ಒಬ್ಬೊಬ್ಬರನ್ನು ಒಂದೊಂದು ಬಗೆಯಾಗಿ ಲೇವಡಿ ಎಬ್ಬಿಸುತ್ತಿದ್ದರು ಅದಕ್ಕೆ ಬಲಿಯಾದವರು ವರದಾಚಾರ್ಯರನ್ನು ಮತ್ತಷ್ಟು ಪ್ರೀತಿಸುತ್ತಿದ್ದರು ಮತ್ತು ವರದಾಚಾರ್ಯರು ಇತರರ ಹಾಸ್ಯಕ್ಕೆ ನಗುಮುಖದಿಂದ ಬಲಿ ಬೀಳುತ್ತಿದ್ದರು ಜೀವನ ಐಶ್ವರ್ಯ ಯಶಸ್ ಯಶಸ್ಸುಗಳ ಮಾರ್ಗವು ವಕೀಲಿಗಿರಿಯಾಗಿದ್ದರೂ ವರದಾಚಾರ್ಯರ ಮನಸ್ಸು ಇದ್ದದ್ದು ಸಾಹಿತ್ಯದಲ್ಲಿ ನಾವಿಬ್ಬರು ಚಾಮರಾಜಪೇಟೆಯ ನಾಲ್ಕನೇ ರಸ್ತೆಯಲ್ಲಿ ಎದುರು ಬದುರು ಮನೆಗಳಲ್ಲಿದ್ದಾಗ ಎಷ್ಟೋ ಸಲ ಅವರು ಅವರು ನಾನು ಇನ್ನೂ ಒಬ್ಬರಿಬ್ಬರು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಯವರೆಗೂ ಕವಿಕಾವ್ಯ ಪ್ರಶಂಸೆಯಲ್ಲಿ ಕಾಲ ಕಳೆಯುತ್ತಿದ್ದೆವು ಅಷ್ಟು ಅವರ ಇನ್ನು ನನಗೆ ಹೊತ್ತಾಯಿತು ನಾಳೆ ಕೋರ್ಟಿನಲ್ಲಿ ಹೆಚ್ಚು ಕೆಲಸವಿದೆ ಒಂದು ಬಾರಿ ಮೊಗ ನಾನು ಈಗ ಸ್ಟೇಟ್ಮೆಂಟ್ ತಯಾರು ಮಾಡಬೇಕಾಗಿದೆ ಎಂದು ಹೇಳಿದ್ದು ಆಗ ನಾವು ಅಲ್ಲಿಂದ ತೆರಳಿದ್ದು ಮಾರನೆಯ ದಿನ ಬೆಳಿಗ್ಗೆ ನಾನು ಅವರ ಮನೆಗೆ ಹೋದಾಗ ಅವರ ಮೇಜಿನ ಮೇಲೆ ಯಾವುದೋ ಇಂಗ್ಲಿಷ್ ಕಾವ್ಯ ಟೆನಿಸನ್ನ ಇನ್ ಮೆಮೋರಿಯಂ ಬೈರನ್ನನ ಡಾನ್ ಜುವಾನ್ ಬ್ರೌನಿಂಗಿನ ಪಿಪ್ಪ ಪಾಪೆಸ್ ಶೇಕ್ಸ್ಪಿಯರಿನ ಸಾನೆಟು ಇಂಥ ಪುಸ್ತಕ ಯಾವುದೋ ಒಂದು ತೆರೆದಿದ್ದದ್ದು ನಾನು ಇದೇನು ರಾತ್ರಿ ಸ್ಟೇಟ್ಮೆಂಟ್ ಬರೆಯುತ್ತಿದ್ದೀರಾ ಓದುತ್ತಿದ್ದೀರಾ ಎಂದು ಕೇಳಿದಾಗ ಅವರು ನಕ್ಕು ಸ್ಟೇಟ್ಮೆಂಟ್ ಹಾಳಾಗಿ ಹೋಯಿತು ಇವರ ಮುಂದೆ ಯಾವ ಸ್ಟೇಟ್ಮೆಂಟ್ ಏನು ಎಂದು ಹೇಳಿ ಕಾವ್ಯ ವ್ಯಾಸಂಗಕ್ಕೆ ತಮಗೆ ಬಿರು ಸಾಲದೆಂದು ನಿಟ್ಟಿಸಿರು ಬಿಟ್ಟಿದ್ದು ಹತ್ತಾರು ಸಲ ನನಗೆ ಆಗಿರುವ ಅನುಭವ ವರದಾಚಾರ್ಯರು ಸೂಕ್ಷ್ಮ ವೇದಿಯಾದ ಕಾವ್ಯ ವಿಮರ್ಶಕರು ಅವರು ಸಾಹಿತ್ಯದಲ್ಲಿ ಎಂ ಎ ಪರೀಕ್ಷೆಗೆ ಸಂಕಲ್ಪ ಮಾಡಿ ಅದಕ್ಕಾಗಿ ಬ್ರೌನಿಂಗ್ ಕವಿಯ ಪ್ಯಾರಾಸೆಲ್ಸಸ್ ಮೇಲೆ ಅಥವಾ ಅದು ರಬಿಬೆನ್ ಓ ಈಗ ಮರೆತು ಹೋಗಿದೆ ವಿಮರ್ಶನ ಪ್ರಬಂಧ ಬರೆದಿದ್ದರು ಅದು ಎಲ್ಲಿಯಾದರೂ ದೊರೆಯುವುದ ದೊರೆಯುವುದಾಗಿದ್ದಲ್ಲಿ ಈ ಹೊತ್ತಿಗೂ ಪ್ರಕಟಣಾರ್ಹವಾದದ್ದೆಂದು ನನ್ನ ನಿಶ್ಚಿತವಾದ ಅಭಿಪ್ರಾಯ ವರದಾಚಾರ್ಯರ ಸಾಹಿತ್ಯ ಪ್ರೀತಿಗಿಂತ ಕಡಿಮೆ ಅಲ್ಲದ್ದು ಅವರ ಭೂತ ದಯೆ ಮಾಗಡಿ ರಸ್ತೆಯಲ್ಲಿರುವ ಕುಷ್ಠದ ಮತ್ತು ಇತರ ಅನಿವಾರಣೀಯ ರೋಗಗಳ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೂ ಇತರ ಬಡಬಗ್ಗರಿಗೂ ಪ್ರತಿ ದೀಪಾವಳಿಗೂ ಒಂದು ಸಣ್ಣ ಔತಣ ನಡೆಸಬೇಕೆಂದು ಆಲೋಚನೆ ಮೊದಲು ಬಂದದ್ದು ಅವರಿಗೆ ಅವರು ಒಂದೆರಡು ವರ್ಷ ಅದನ್ನು ಗುಪ್ತವಾಗಿ ಸ್ವಂತ ನಡೆಸಿದ್ದರು ಅನಂತರ ಬೆಂಗಳೂರಿನ ಹೆಲ್ತ್ ಆಫೀಸರ್ ಆಗಿದ್ದ ಡಾಕ್ಟರ್ ಆರ್ ಸುಬ್ಬರಾಯರು ಆ ಏರ್ಪಾಟನ್ನು ಬೆಳೆಸಿದರು ಎರಡು ಮೂರು ವರ್ಷಗಳಾದ ಬಳಿಕ ವರದಾಚಾರ್ಯರು ಅವರ ಸ್ನೇಹಿತರು ನಾಲ್ವರೈವರು ಒಟ್ಟುಗೂಡಿ ಆ ಸೇವಾ ಕಾರ್ಯವನ್ನು ತಮ್ಮೊಟ್ಟಿನ ಮೂಲಕ ಕೈಗೊಂಡರು ಯುಗಾದಿಯ ದಿವಸವೂ ದೀಪಾವಳಿಯ ದಿವಸವೂ ಅಲ್ಲಿಯ ರೋಗಿಗಳಿ ಜೋ ರೋಗಿಗಳು ಮೊದಲಾದವರಿಗೆ ಸಿಹಿ ಹಣ್ಣುಗಳನ್ನು ಓದುಕಡ್ಡಿ ಮೊದಲಾದ ಪರಿಮಳ ದ್ರವ್ಯಗಳನ್ನು ಗಂಡಸರಿಗೆ ಪಂಚೆ ಬನೀನುಗಳನ್ನು ಹೆಂಗಸರಿಗೆ ಸೀರೆ ಕುಪ್ಪಸಗಳನ್ನು ಹಚ್ಚುವುದು ಕೊಂಚ ಹೊತ್ತು ಸಂಗೀತ ಭಜನೆ ನಡೆಸುವುದು ಇವು ಆ ಏರ್ಪಾಟಿನ ಅಂಶಗಳು ಇದಕ್ಕೆ ಬೇಕಾದ ಧನ ಸಹಾಯವನ್ನು ಒದಗಿಸುತ್ತಿದ್ದವರಲ್ಲಿ ವರದಾಚಾರ್ಯರು ಮುಖ್ಯರು ಅವರಂತೆಯೇ ಕೆಲ ವರ್ತಕರು ಮಂಡಿ ಹಿರಣ್ಣಯ್ಯನವರು ಸಜ್ಜನರಾಯರು ಅದೇಪ್ಪ ನವರು ವೆಂಕಟಮುನಯ್ಯ ಶೆಟ್ಟರು ಸುಬ್ಬಯ್ಯ ಶೆಟ್ಟರು ಲಕ್ಷ್ಮಯ್ಯ ಶೆಟ್ಟರು ಮುಂತಾದ ಪೇಟೆಯ ಪ್ರಮುಖರು ಕೊಡುತ್ತಿದ್ದ ಸಹಾಯವನ್ನು ಸ್ಮರಿಸುವುದು ಇಲ್ಲಿ ಕರ್ತವ್ಯವಾಗಿದೆ ವರದಾಚಾರ್ಯರು ಕೆಲ ಮಿತ್ರರು ಸೇರಿ ಒಂದೆರಡು ಸಂಘಗಳನ್ನು ವಾಚನ ಮಂದಿರಗಳನ್ನು ಪಾಠಶಾಲೆಗಳನ್ನು ಒಂದು ವ್ಯಾಸಂಗ ಗೋಷ್ಠಿಯನ್ನು ಸಹ ನಾಲ್ಕಾರು ವರ್ಷ ನಡೆಸಿದರು ಇಂಥ ಎಲ್ಲ ಅವರು ಕೊಟ್ಟ ಬೆಂಬಲ ನಮಗೆ ದೊಡ್ಡದಾಗಿತ್ತು ಯಾವ ಧರ್ಮ ಕಾರ್ಯವೇ ಆಗಲಿ ಯಾವ ಸಮಾಜ ಸೇವೆಯೇ ಆಗಲಿ ಯಾವ ಸಾರ್ವಜನಿಕ ಸಂಸ್ಥೆಯೇ ಆಗಲಿ ವರದಾಚಾರ್ಯ ಸಹಾಯಕ್ಕೆಂದು ಹೋಗಿ ಬರಿಗೈಯಾಗಿ ಹಿಂದಿರುಗುದಿಲ್ಲ ವರದಾಚಾರ್ಯರಿಗೆ ಕ್ರಿಕೆಟ್ ಫುಟ್ಬಾಲ್ ಮೊದಲಾದ ಆಟಗಳಲ್ಲಿ ತುಂಬ ಆಸಕ್ತಿ ಹಾಗೆಯೇ ಇಸ್ಪೀಟ್ ಚದುರಂಗಗಳಲ್ಲಿಯೂ ಆದರೆ ಅವರು ಯಾವಾಗಲೂ ಗೆಲ್ಲುತ್ತಿದ್ದವರೇನೂ ಅಲ್ಲ ಅವರಿಗೆ ಆಟ ಮುಖ್ಯವೇ ಹೊರತು ಗೆಲುವು ಸುಲುಗಳಲ್ಲ ನಾವಿಬ್ಬರು ಕೆಲವು ವರ್ಷ ಚಾಮರಾಜ ಚಾಮರಾಜಪೇಟೆಯ ಎರಡರಿಂದ ನಾಲ್ಕನೆಯ ಬೀದಿಗಳಲ್ಲಿ ವಾಸವಾಗಿದ್ದೆವು ಒಂದು ಸಾರಿ ದಸರಾ ಕಾಲದಲ್ಲಿ ನಾವಿಬ್ಬರು ಒಂದೇ ರಾತ್ರಿ ಮೈಸೂರಿಗೆ ಪ್ರಯಾಣ ಮಾಡಬೇಕಾಗಿ ಬಂತು ಅವರು ನನಗೆ ಹೇಳಿದರು ಗಾಡಿ ಕಳುಹಿಸುತ್ತೇನೆ ನಿನ್ನ ಸಾಮಾನುಗಳನ್ನು ಹಾಕಿಕೊಂಡು ನೀನು ಇಲ್ಲಿಗೆ ಬಾ ನನ್ನ ಸಾಮಾನುಗಳನ್ನು ಇಲ್ಲಿ ಭರ್ತಿ ಮಾಡಿಕೊಂಡು ರೈಲಿಗೆ ಹೋಗೋಣ ಎಂದು ಅದರಂತೆ ಮಾಡಿ ನಾನು ಅವರ ಮನೆಗೆ ಬಂದಾಗ ಅವರು ತಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದರು ರುಮಾನುಗಳನ್ನು ಸಂದು ತೆಗೆದರು ಒಂದಾಯಿತು ಎರಡಾಯಿತು ಮೂರನೆಯದು ಬುಟ್ಟ ದಾರಿ ನಾಲ್ಕನೆಯದು ಮಾವಿನಕಾಯಿ ಚಿತ್ರದ ಜರಿಯುಳ್ಳ ಪೇಟ ಅದು ಆಯಿತು ಹೀಗೆ ನಾಲ್ಕೈದು ಪೇಟಗಳು ಆಮೇಲೆ ಶರ್ಟ್ಗಳು ಐದು ಜೊತೆ ವೇಸ್ಟ್ ಕೋಟುಗಳು ಐದಾರು ಸೂಟುಗಳು ಐದಾರು ವಾಕಿಂಗ್ ಸ್ಟಿಕ್ಗಳು ಕೋಲಿನ ಹಿಡಿಕೆಯನ್ನು ನೋಡಿ ಇದು ದಂತದ್ದು ಇದು ಇರಲಿ ಇದು ಶ್ರೀಗಂಧದ್ದು ಇದು ಇರಲಿ ಇದು ಇಂಗ್ಲಿಷ್ ಸ್ಟಿಕ್ ಇದು ಚೆನ್ನಾಗಿರುತ್ತೆ ಹೀಗೆ ಹೇಳುತ್ತಾ ನಾಲ್ಕು ಐದು ಕೋಲುಗಳು ಕ್ರಿಕೆಟ್ ಬ್ಯಾಟುಗಳು ಕಾಲು ಟೆನಿಸ್ ಬ್ಯಾಟುಗಳು ಇದನ್ನೆಲ್ಲ ಪತ್ತಿ ಮಾಡಿದರು ಐದು ಟ್ರಂಕ್ಗಳು ಒಂದು ಹೋಲ್ಡಾಲ್ ಒಂದು ಸೂಟ್ ಕೇಸ್ ಇಷ್ಟು ಸಾಮಾನಾಯಿತು ನಿನ್ನ ಸಾಮಾನೆಷ್ಟಿದೆ ಎಂದು ನನ್ನನ್ನು ಕೇಳಿದರು ನಾನು ಅವರನ್ನು ಕರೆದುಕೊಂಡು ಬಂದು ತೋರಿಸಿದೆ ಅಲ್ಲಿದ್ದದ್ದು ಒಂದು ಹಾಸಿಗೆಯ ಸುರುಳಿ ಆಗ ಅವರು ಏನಯ್ಯ ಇದರಲ್ಲಿಯೂ ಅದ್ವೈತವೇ ಪ್ರಯಾಣಕ್ಕೂ ಏಕಮೇವಾ ಮಾಡಿಕೊಂಡಿದ್ದೀಯಲ್ಲ ಎಂದರು ನಾನು ಅಲ್ಲಿ ನೀವಿರುವುದು ಎರಡು ಮೂರು ದಿವಸ ನೀವು ಕೊಂಡಿರುವುದು ಒಂದು ತಿಂಗಳ ಸಾಮಾನನು ಎಂದೆ ಅವರು ಏನೆಯ ನನ್ನ ವಿವೇಕ ವಿವೇಕವಿರುವುದು ವಿರಕ್ತಿಯಲ್ಲಿ ಆದರೆ ನನ್ನ ಸ್ವಭಾವ ಇರುವುದು ಸಂಸಾರದಲ್ಲಿ ಎಂದು ವಿವರಣೆ ಹೇಳಿದರು ಅದು ನಿಜವಾದ ಮಾತು ವರದಾಚಾರ್ಯರಿಗೆ ಜೀವನದಲ್ಲಿ ಒಂದು ಉತ್ಸಾಹವನ್ನು ಧೈರ್ಯವನ್ನು ಅವರ ರಾಮಕೃಷ್ಣ ಭಕ್ತಿ ಚಾಮರಾಜಪೇಟೆಯಲ್ಲಿ ಪ್ಲೇಗ್ ಸೋಂಕು ಹರಡಿದ್ದ ಕಾರಣದಿಂದಲೋ ಬೇರೆ ಕಾರಣದಿಂದಲೋ ಅವರು ವಾಸದ ಮನೆ ಬಿಡಬೇಕಾಗಿ ಬಂದು ಹಂಗಾಮಿಯಾಗಿ ತಾವೊಬ್ಬರೇ ಸ್ನೇಹಿತರ ಮನೆಯಲ್ಲೋ ಬಾಡಿಗೆ ಕೋಣೆಯಲ್ಲೋ ಇರಬೇಕಾದ ಸಂದರ್ಭದಲ್ಲಿ ಸಹ ರಾಮಕೃಷ್ಣ ವಿವೇಕಾನಂದರುಗಳ ಪಟಗಳನ್ನು ಬಳಿ ಇರಿಸಿಕೊಳ್ಳದೆ ಅವಕ್ಕೆ ಬೆಳಿಗ್ಗೆ ಸಂಜೆ ನಮಸ್ಕಾರ ಮಾಡದೇ ರಾಮಕೃಷ್ಣ ವಿವೇಕಾನಂದರುಗಳ ಜಯಂತಿಗಳಲ್ಲೂ ಪುಣ್ಯ ದಿನಗಳಲ್ಲೂ ಅವರು ಶ್ರೀರಾಮಕೃಷ್ಣಾಶ್ರಮಕ್ಕೆ ಹೋಗಿ ಸೇವೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಬರುತ್ತಿದ್ದರು ರಾಮಕೃಷ್ಣ ಪರಮಹಂಸರನ್ನು ಕುರಿತು ಯಾವಾಗ ಬೇಕೆಂದರೂ ಉಪನ್ಯಾಸ ಮಾಡಲು ಸಿದ್ಧರಾಗೇ ಸಿದ್ಧರಾಗುತ್ತಿದ್ದರು ಆ ಉಪನ್ಯಾಸದಲ್ಲಿ ಅವರು ಪರಮಹಂಸರ ಒಂದಾನೊಂದು ಉಕ್ತಿಯನ್ನು ಪದೇ ಪದೇ ಉದಾಹರಿಸುತ್ತಿದ್ದರು ಆ ಉಕ್ತಿ ಕಾಮಿನಿ ಕಾಂಚನ ವರ್ಜನೆಯನ್ನು ಕುರಿತದ್ದು ಅದರ ವಿಷಯದಲ್ಲಿ ವರದಾಚಾರ್ಯರಿಗೂ ನನಗೂ ನಾಲ್ಕಾರು ಸಹ ಸಲ ಸ್ನೇಹ ರೀತಿಯಲ್ಲಿ ತಕರಾರು ನಡೆದಿತ್ತು ಅಂಥ ಉಪದೇಶವನ್ನು ಕೊಡಬೇಕಾದವರು ನಿಮ್ಮಂಥ ತರುಣ ವಕೀಲರಲ್ಲ ಎಂಬುದು ನನ್ನ ಅದಕ್ಕೆ ಅವರ ಪ್ರತ್ಯುತ್ತರ ನಾನು ಒಳ್ಳೆಯದೆಂದು ತಿಳಿದುಕೊಂಡಿರುವುದನ್ನು ಬಾಯಿಯಿಂದಲಾದರೂ ಹೇಳಬೇಡವೇ ಹತ್ತಾರು ಸಲ ಕೇಳುವುದರಿಂದಲಾದರೂ ಅದೇ ಅಭ್ಯಾಸಕ್ಕೆ ಬರಲಾರದೆ ನನ್ನ ಅಭಿಪ್ರಾಯ ನನ್ನದಾಗಿದೆಯೇ ನನ್ನದಾಗಿಯೇ ಉಳಿತು ವರದಾಚಾರ್ಯರು ವಿಸ್ತಾರವಾದ ಗ್ರಂಥ ಭಂಡಾರವನ್ನು ಸೇರಿಸಿದ್ದರು ಕವಿತೆ ನಾಟಕ ಕತೆ ಚರಿತ್ರೆ ವಿಶ್ವಕೋಶ ವೇದಾಂತ ಈ ಎಲ್ಲ ವಿಷಯಗಳಲ್ಲೂ ಹೆಸರುವಾಸಿಯಾದ ಪುಸ್ತಕಗಳು ಅಲ್ಲಿದ್ದವು ಚೆನ್ನಾಗಿ ಅಚ್ಚಾಗಿ ಕಣ್ಣಿಗೆ ಸೊಗಸಾಗಿರುವ ಪುಸ್ತಕವನ್ನು ಕಂಡರೆ ಅವರಿಗೆ ಬಲು ಆಸೆ ತಮ್ಮ ಬಳಿ ಇದ್ದ ಪುಸ್ತಕವೇ ಬೇರೆ ಮುದ್ರಣದಲ್ಲಿ ಒಂದು ಹೊಸ ಅಲಂಕಾರವನ್ನು ತಳ್ಳಿ ಸುಂದರವಾಗಿ ಬಂದರೆ ಎಷ್ಟು ಬಲೆಯಾದರೂ ಕೊಟ್ಟು ಅದನ್ನು ಕೊಂಡುಕೊಳ್ಳುತ್ತಿದ್ದರು ಕಲಾಕೃತಿಗಳ ವಿಷಯದಲ್ಲೂ ಹಾಗೆಯೇ ಒಳ್ಳೆಯ ಚಿತ್ರಪಟವೆಂದರೆ ಅವರಿಗೆ ಅದೊಂದು ರತ್ನ ಹೇಗಾದರೂ ಅದನ್ನು ಸಂಪಾದಿಸಿಕೊಳ್ಳಲು ಯತ್ನಿಸುತ್ತಿದ್ದರು ತೋರ್ ವಾಲ್ಸನ್ ಎಂಬ ಪ್ರಸಿದ್ಧ ಡೇನ್ ವಿಗ್ರಹ ಶಿಲ್ಪಿ ಮಾಡಿದ್ದ ಯೇಸುಕ್ರಿಸ್ತ ವಿಗ್ರಹದ ಪ್ರತಿ ಕೃತಿಯೊಂದನ್ನು ವರದಾಚಾರ್ಯರು ಕೊಂಡುಕೊಂಡದ್ದು ಅದರ ವಿಶೇಷ ಗುಣಾಂಶವನ್ನು ಉತ್ಸಾಹದಿಂದ ವಿವರಿಸಿ ತೋರಿಸಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಅವರ ನಡುಮನೆ ಕೋಣೆಗಳ ತುಂಬ ಅಲ್ಲಲ್ಲಿ ದಂತದ ವಿಗ್ರಹಗಳು ಶ್ರೀಗಂಧದ ಪ್ರತಿಮೆಗಳು ಬೆಳ್ಳಿಯ ಕೆತ್ತನೆಯ ಕೆಲಸದ ವಸ್ತುಗಳು ಗಾಜಿನ ಬಿರುಗಳಲ್ಲಿ ಸುಗಾಯಿಸುತ್ತಿದ್ದವು ಇಂಥ ಕಲಾವಸ್ತುಗಳೇ ಆಗಿನ ಬೆಲೆಯಂತೆ ಏಳು ಎಂಟು ಸಾವಿರ ರೂಪಾಯಿ ಬೆಲೆ ಬಾಳ ಬಾಳುವವು ಇದ್ದವೆಂದು ನನ್ನ ಅಂದಾಜು ವರದಾಚಾರ್ಯರಿಗೆ ಸಂಗೀತದಲ್ಲಿಯೂ ತುಂಬ ಅಭಿಮಾನ ಅನೇಕ ಮಂದಿ ಸಂಗೀತ ಸಂಗೀತಗಾರರನ್ನು ಮನೆಯಲ್ಲಿಟ್ಟುಕೊಂಡು ಪೋಷಿಸಿದ್ದನ್ನು ನಾನು ಬಲ್ಲೆ ನಾಟಕ ವಿಷಯದಲ್ಲಂತೂ ಅವರಿಗೆ ಅಪಾರವಾದ ಉತ್ಸಾಹ ಅವರು ಆಂಚೂರ್ ನಾಟಕ ಮಂಡಳಿಯ ಪ್ರಮುಖರಲ್ಲೊಬ್ಬರು ಬಳ್ಳಾರಿಯ ಪ್ರಸಿದ್ಧ ನಟ ಶಿರೋಮಣಿ ರಾಘವಾಚಾರ್ಯರು ಅವರಿಗೆ ತುಂಬ ಸ್ನೇಹಿತರು ವರದಾಚಾರ್ಯರು ನಾಟಕದಲ್ಲಿ ವೇಷ ರಂಗಕ್ಕೆ ಬಂದು ಜನರನ್ನು ಸಂತೋಷಪಡಿಸಿದ್ದನ್ನು ನಾನು ಎರಡು ಮೂರು ಸಾರಿ ನೋಡಿದ್ದೇನೆ ದೇಹ ವ್ಯಾಯಾಮದ ವಿಷಯದಲ್ಲಿಯೂ ಅವರ ಆಸಕ್ತಿ ಅತಿಶಯವಾಗಿತ್ತು ಲೇಡೀ ಸ್ಯಾಂಡೋ ಎಂದು ಹೆಸರು ಪಡೆದಕ್ಕೆ ಸಾಮುಗಾತಿಯೊಬ್ಬಳು ಮಾಡಿದ ಬಲ ಪ್ರದರ್ಶನಗಳನ್ನು ಅವರು ನೋಡಿ ಮೆಚ್ಚಿಕೊಂಡು ಆಧರಿಸಿದ್ದನ್ನು ಅವರ ಸ್ನೇಹಿತರೆಲ್ಲರೂ ಯಾವ ಬಗೆಯ ಸೌಂದರ್ಯವನ್ನು ಕಂಡರೂ ಸಂಗೀತದಲ್ಲಾಗಲಿ ಶಿಲ್ಪದಲ್ಲಾಗಲಿ ಚಿತ್ರದಲ್ಲಾಗಲಿ ಸಾಹಿತ್ಯದಲ್ಲಾಗಲಿ ಗುಣಾತಿಶಯದಲ್ಲಾಗಲಿ ವಿದ್ಯೆ ಚಮತ್ಕಾರಗಳಲ್ಲಾಗಲಿ ಎಲ್ಲೆ ಆಗಲಿ ಸೌಂದರ್ಯಕ್ಕೆ ಅವರ ಮನಸು ಬೇಗ ವಶವಾಗುತ್ತಿತ್ತು ಅದಕ್ಕಾಗಿ ಎಷ್ಟು ಬೆಲೆಯನ್ನಾದರೂ ಸಂತೋಷದಿಂದ ಕೊಡುತ್ತಿದ್ದರು ವರದಾಚಾರ್ಯರ ಮೊದಲನೆಯ ಬಾರಿಯೇ ತಿರಿ ಮೇಲೆ ಅವರ ಗೃಹ ಜೀವನ ಅಷ್ಟೇನೂ ಸಂತೋಷಮಯವಾಗಿರಲಿಲ್ಲ ಇನ್ಫ್ಲೂಯೆನ್ಸಾ ಉಪದ್ರವವು ಅವರ ಮೃತ್ಯುವಿಗೆ ನಿಮಿತ್ತವಾಯಿತು ಆದಿವಸ ಸೇರಿದ್ದ ಗುಂಪು ರಾಷ್ಟ್ರವೀರನೊಬ್ಬನ ಮರಣಕ್ಕಾಗಿ ಶೋಕಿಸಲು ಸೇರಿದ ಗುಂಪಿನಂತೆ ಇತ್ತು ವರದಾಚಾರ್ಯರನ್ನು ಬಲ್ಲವರೆಲ್ಲರಿಗೂ ಅದು ಹೃದಯಾಂತರಾಳದ ಶೋಕ ಮತ್ತು ಎಂದೆಂದಿಗೂ ತೀರದ ಶೋಕ ದುಃಖವು ಪ್ರೀತಿಗೆ ವಿಧಿಯು ಕೊಡುವ ಪ್ರತಿಧ್ವನಿ ಅಂಥ ಪ್ರೀತಿಯನ್ನು ಸಂಪಾದಿಸಿಕೊಳ್ಳ ಬಲ್ಲದಾಗಿದ್ದು ಅವರ ಜೀವನ ದುಃಖದ ಗರ್ಭದೊಳಗೆ ಅಡಗಿರುವ ಆ ಜೀವನ ಸ್ಮೃತಿ ನಮಗೆ ಪ್ರಿಯವು ಪವಿತ್ರವು ಆಗಿರುತ್ತದೆ